ಎಸ್ ಜಿ ನರಸಿಂಹಾಚಾರ್ಯರು ನನಗೆ ತಿಳಿದಿರುವ ಹಳೆಯ ಕಾಲದ ಕನ್ನಡ ಸಾಹಿತ್ಯ ಪಂಡಿತರಲ್ಲಿ ಉದ್ದಾಮರಾದ ಅವರು ಎಸ್ ಜಿ ನರಸಿಂಹಾಚಾರ್ಯರು ಆರ್ ನರಸಿಂಹಾಚಾರ್ಯರು ಎಂ ಎ ರಾಮಾನುಜ ಇಂಗಾರ್ಯರು ದೇವಶಿಖಾಮಣಿ ಅಳಸಿಂಗಾಚಾರ್ಯರು ಎಸ್ ಜಿ ನರಸಿಂಹಾಚಾರ್ಯರನ್ನು ನಾನು ಮೊದಲು ಕಂಡದ್ದು ಏಳರಲ್ಲಿ ಇರಬೇಕು ಅವರ ಹೆಸರು ಅದಕ್ಕೆ ಮೊದಲೇ ನನಗೆ ಪರಿಚಯವಾಗಿತ್ತು ಅವರು ಕೆಲವು ಲೇಖನಗಳನ್ನು ನಾನು ಪಠ್ಯ ಪುಸ್ತಕಗಳಲ್ಲಿ ಓದಿದ್ದೇನೆ ಅವರು ಕನ್ನಡ ಷಟ್ಪತಿ ಕಾವ್ಯ ರೂಪಕದಲ್ಲಿ ಕಾಳಿದಾಸನ ರಘುವಂಶದ ಕೆಲವು ಪ್ರಕರಣಗಳನ್ನು ಅನುವಾದ ಮಾಡಿದ್ದದ್ದು ನನ್ನ ಮನಸ್ಸಿಗೆ ಬಹು ಸೊಗಸೆನಿಸ್ ಅನೇಕ ಪದ್ಯಗಳ ಮಾತಿನ ಲಾಲಿತ್ಯವು ಭಾವದ ಪುಷ್ಟಿಯು ನನಗೆ ಮೋಹವನ್ನುಂಟು ಮಾಡಿದ್ದವು ಅಂಬರವದೆಂತೂ ಶಶಿ ಬಿಂಬದಿಂ ರಂಜಿಸುವುದಂಬರ ಪಗೆಯಂತೂ ಶೈವ ಕಳೆಯಿಂ ತುಂಬಿರಂಜಿಪುದಂತೂ ಕಂಬುಕಂಠಿಯ ಗರ್ಭಮಿಂಬಾಯ್ತು ಗುರುವಿತ್ತ ವರದ ಬಲದೆ ಇಂಥ ಪ್ರಸನ್ನವೂ ಮನೋಹರವೂ ಆದ ಲೇಖನ ಶೈಲಿ ಎಸ್ಜಿಎನ್ ಅವರದು ಅವರು ರಚಿಸಿ ಮ್ಯಾಕ್ ಅವರು ಪ್ರಕಟಿಸಿದ್ದ ಒಂದು ರೀಡರ್ ವಾಚಕ ಪುಸ್ತಕವನ್ನು ನಾನು ಪಾಠ ಮಾಡಿದ್ದೆ ನಾನು ಮೇಷ್ಠರಾಗಿದ್ದಾಗ ಆ ಪುಸ್ತಕದಲ್ಲಿ ಅಭಿನವ ಪಂಪನ ರಾಮಾಯಣದ ಒಂದು ಭಾಗವನ್ನು ಆರಿಸಿಕೊಟ್ಟಿತ್ತು ಅದನ್ನು ನಾನು ಉತ್ಸಾಹದಿಂದ ಪಾಠ ಹೇಳಿದ್ದು ಚೆನ್ನಾಗಿ ಜ್ಞಾಪಕವಿದೆ ಹೀಗೆ ನಾನು ಅವರಲ್ಲಿ ಪೂಜ್ಯಭಾವವನ್ನು ಬೆಳೆಸಿಕೊಂಡಿದ್ದೆ ಎಸ್ ಜಿ ನರಸಿಂಹಾಚಾರ್ಯರಿಗಿದ್ದ ಹುದ್ದೆ ಸರಕಾರದ ರ ಕರ್ತರ ಕರ್ತರದು ಅದು ಆಗಿಗೆ ಬಹಳ ಸಾಮಾನ್ಯವೆನಿಸಿದ್ದ ಹುದ್ದೆ ಸುಮಾರು ನೂರೈವತ್ತು ಇನ್ನೂರು ರೂಪಾಯಿಗಳದು ಆದರೆ ಈ ವಿಷಯ ಅವರ ಮನಸ್ಸಿಗೆ ಬಂದಂತೆಯೇ ತೋರುವುದಿಲ್ಲ ಅವರ ಮಾತುಕತೆಯಲ್ಲಿ ಸಾವಿರ ರೂಪಾಯಿಯ ರೂಪಾಯಿ ಸರದಾರರ ಸಂತೃಪ್ತಿ ಧ್ವನಿಸುತ್ತಿತ್ತು ಎಸ್ಜಿ ನರಸಿಂಹಾಚಾರ್ಯರ ದೊಡ್ಡ ಕಾರ್ಯಗಳಲ್ಲಿ ಗಳಿಸಬಹುದಾದದ್ದು ಕರ್ನಾಟಕ ಕವಿ ಚರಿತೆಯ ಮೊದಲನೆಯ ಸಂಪುಟ ಅದನ್ನು ಆರ್ ನರಸಿಂಹಾಚಾರ್ಯರು ಎಸ್ ಜಿ ನರಸಿಂಹಾಚಾರ್ಯರು ಇಬ್ಬರು ಸೇರಿ ರಚಿಸಿದರು ಆರ್ ನರಸಿಂಹಾಚಾರ್ಯರು ಕವಿಯ ಕಾಲ ದೇಶ ಅವನ ಕರ್ತೃತ್ವ ಮೊದಲಾದವುಗಳನ್ನು ಕುರಿತು ಬರೆದಿರಬೇಕು ಕವಿಯ ಮುಖ್ಯ ಸ್ವಾರಸ್ಯ ಕವಿ ಶ್ರೇಣಿಯಲ್ಲಿ ಅವನ ಸ್ಥಾನ ಇಂಥ ವಿಮರ್ಶನಾ ಭಾಗವನ್ನು ಎಸ್ ಜಿ ನರಸಿಂಹಾಚಾರ್ಯರು ಬರೆದಿರಬೇಕು ಈ ಊಹೆ ಆರ್ ನರಸಿಂಹಾಚಾರ್ಯರೊಬ್ಬರೇ ಪೂರ್ತಿ ಬರೆದ ಎರಡು ಮೂರನೆಯ ಸಂಪುಟಗಳಲ್ಲಿ ಎಸ್ಜಿಯವರ ಕೈವಾಡ ಸೇರದಿದ್ದುದರಿಂದ ಆದ ಭೇದಿಂದ ಬಲಪಡುತ್ತದೆ ಎಸ್ಜಿ ನರಸಿಂಹಾಚಾರ್ಯರ ಅತ್ಯಂತ ಸಮೀಪದ ಸ್ನೇಹಿತರು ನಾಟಕ ಶಿರೋಮಣಿ ಎ ವರದಾಚಾರ್ಯರು ಅವರಿಬ್ಬರು ಯಾವಾಗಲೂ ಸ್ವಲ್ಪ ಕಾಲ ಚಿತ್ರದುರ್ಗದಲ್ಲಿದ್ದಾಗ ಇಬ್ಬರಿಗೂ ಸ್ನೇಹವಾಯಿತಂತೆ ವರದಾಚಾರ್ಯರು ನಾಟಕ ಪ್ರಪಂಚದಲ್ಲಿ ಪ್ರಸಿದ್ಧರಾದ ಮೇಲೂ ಈ ಸ್ನೇಹ ಬೆಳೆದು ಫಲಕಾರಿಯಾಯಿತು ಕಾಮದಹನದ ಹಾಡು ನರಸಿಂಹಾಚಾರ್ಯರು ಕಾಮದಹನದ ಹಬ್ಬಕ್ಕಾಗಿ ಒಂದು ಹಾಡು ಕಟ್ಟಿದರು ಆ ಹಾಡು ಆ ಕಾಲದ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಕೆಲವರ ಮನಸ್ಸನ್ನು ಹಿಡಿದಿತ್ತು ಅವರಲ್ಲಿ ಕೆಲವರು ನನ್ನ ಆಪ್ತ ಮಿತ್ರರಾದ ಜಿ ಶ್ರೀನಿವಾಸಯ್ಯ ಮೋಕ್ಷಗುಂಡಂ ಕೃಷ್ಣಮೂರ್ತಿ ಎಸ್ ರಾಮಚಂದ್ರ ಶಾಸ್ತ್ರಿ ವಾಜಪೇ ಎಂ ವೆಂಕಟಸುಬ್ಬಯ್ಯ ಇವರು ಆ ಹಾಡಿನ ತುಣುಕುಗಳನ್ನು ಆಗಾಗ ಹೇಳಿಕೊಳ್ಳುತ್ತಿದ್ದುದನ್ನು ನಾನು ಕೇಳಿದ್ದೇನೆ ಆದರೆ ಯಾರಿಗೂ ಆ ಹಾಡು ಪೂರ್ತಿಯಾಗಿ ತಿಳಿದಿದ್ದಂತೆ ತೋರಲಿಲ್ಲ ನನಗೆ ಈ ಹಾಡಿನ ವಿಷಯ ತಿಳಿದದ್ದು ಎಸ್ ಜಿ ನರಸಿಂಹಾಚಾರ್ಯರು ತಿಳಿಕೊಂಡು ಬಹುದಿನಗಳ ಮೇಲೆ ಆದದ್ದರಿಂದ ಹಾಡಿನ ಸಾಹಿತ್ಯವನ್ನು ನಾನು ಸಂಪಾದಿಸಲಾಗಲಿಲ್ಲ ಆದರ ಒಂದು ಚರಣ ಕೂಡ ಪೂರ್ತಿಯಾಗಿ ನಾನು ಕೇಳಲಿಲ್ಲ ನಾನು ಹೇಳಿದ ಹರಕುಮುರುಕುಗಳಿಂದ ಆ ಹಾಡು ಒಂದು ಅಸಾಧಾರಣ ದಾಟಿಯಲ್ಲಿತ್ತೆಂದು ನನಗನ್ನಿಸಿದೆ ಹೀಗೆ ಗಿರಿಜೆಯವರನನ್ನು ಬಯಸಿ ಬಂದಳು ಹರನನು ಶಶಿಧರನನು ಹರನ ತಪವನು ಮುರಿಯ ಬಂದನು ಮಾರನು ಸುಕುಮಾರನು ನನ್ನ ಕಿವಿಗೆ ಈ ಸೊಗಸಾದ ದಾಟಿ ನರಸಿಂಹಾಚಾರ್ಯರು ತಮ್ಮ ಹಾಡಿನಲ್ಲಿ ವಸ್ತುವನ್ನು ಹೇಗೆ ಅಳವಡಿಸಿದ್ದರೋ ಹೇಗೆ ಕಥಾ ಸಂವಿಧಾನ ಮಾಡಿದ್ದರೋ ಅದನ್ನು ತಿಳಿದುಕೊಳ್ಳಬೇಕೆಂದು ನನ್ನಂತೆ ಕುತೂಹಲ ಪಡುವವರು ಈ ಹೊತ್ತು ನೂರಾರು ಮಂದಿ ಇದ್ದಾರೆಂದು ನಾನು ನಂಬಿದ್ದೇನೆ ಪದ್ಯ ಸಂಗ್ರಹ ಪದ್ಯಸಾರ ಎಸ್ಜಿ ನರಸಿಂಹಾಚಾರ್ಯರು ಕನ್ನಡಕ್ಕೆ ಮಾಡಿದ ಮಹೋಪಕಾರಗಳಲ್ಲಿ ಎರಡು ಕಾವ್ಯ ಸಂಕಲನ ಪುಸ್ತಕಗಳು ಸೇರಿವೆ ಒಂದು ಪದ್ಯ ಸಂಗ್ರಹ ಇನ್ನೊಂದು ಪದ್ಯಸಾರ ಪದ್ಯ ಸಂಗ್ರಹದಲ್ಲಿ ಆರಿಸಿದ ಬಾಮಿನಿ ಷಡ್ ಪದ್ಯಗಳು ಮಾತ್ರವಲ್ಲದೆ ಕನಕದಾಸರ ಧ್ರುವ ಚರಿತ್ರೆ ನಳಚರಿತ್ರೆಗಳು ಬಹು ಹೃದಯಂಗಮವಾದ ರೀತಿಯಲ್ಲಿ ಸಂಕ್ಷಿಪ್ತಾಕಾರದಲ್ಲಿ ಬಂದಿದ್ದವು ಆ ಎರಡು ಸುಂದರವಾದ ಕಾವ್ಯಗಳನ್ನು ಸಂಕ್ಷೇಪ ಮಾಡಿದ್ದರಿಂದ ಅಲ್ಲಲ್ಲಿ ಬಿಡಬೇಕಾಗಿ ಬಂದ ಅನೇಕ ಪದ್ಯಗಳ ಸ್ಥಾನದಲ್ಲಿ ಕಥಾಸಿಯ ಸಂದರ್ಭ ಸೂಚನೆಗಾಗಿ ಉಚಿತವಾದ ಗದ್ಯವಾಕ್ಯಗಳನ್ನು ರಚಿಸಿ ಸೇರಿಸಿದವರು ಎಸ್ಜಿ ನರಸಿಂಹಾಚಾರ್ಯರು ಈ ಸಣ್ಣ ಸಣ್ಣ ಗದ್ಯಕಾವ್ಯಗಳೇ ಅವರ ರಸಜ್ಞತೆಯನ್ನು ಎತ್ತಿಚೋರಿಸುತ್ತವೆ ಪದ್ಯಸಾರವಾದರೂ ಕನ್ನಡ ಕಾವ್ಯದ ನಾನಾ ಯುಗಗಳನ್ನು ಉದಾಹರಣೆಗಳಿಂದ ಎತ್ತಿ ತೋರಿಸುವುದಾಗಿದೆ ಅದರಲ್ಲಿ ಜನಪದ ಗೀತೆಗಳು ಶತಕಗಳು ಮೊದಲಾದ ಜನಬೋಧಕ ಸಾಹಿತ್ಯದಿಂದ ಷಡಾಕ್ಷರಿ ಕವಿಯ ಪ್ರೌಢಮಟ್ಟದವರೆಗೂ ಉದಾಹರಣೆಗಳಿವೆ ಇದು ಇಂಗ್ಲಿಶಿನಲ್ಲಿ ಪ್ರಸಿದ್ಧ ಪದ್ಯ ಸಂಕಲನವಾದ ಪಾಲ್ಗ್ರೇವ್ಸ್ ಗೋಲ್ಡನ್ ಟ್ರೆಷರಿ ಎಂಬ ಗ್ರಂಥವನ್ನು ಹೋಲುವುದಾಗಿದೆ ಪದ್ಯ ಸಂಗ್ರಹ ಪದ್ಯಸಾರಗಳು ಇಂದಿನ ಪಠ್ಯಪುಸ್ತಕ ಪಟ್ಟಿಕೆಯಲ್ಲಿ ಸೇರಿಲ್ಲವೆಂದು ಕೇಳಿದ್ದೇನೆ ಹಾಗಿರುವ ಪಕ್ಷದಲ್ಲಿ ಇದು ಒಂದು ದೊಡ್ಡ ಲೋಪವೇ ಲೋಪವೇ ಅದಕ್ಕಿಂತ ಸುಂದರವಾದ ಪದ್ಯ ಸಂಕಲನ ಮತ್ತಾರಿಂದಲೂ ಸಾಧ್ಯವಿಲ್ಲವೆಂದು ನಾನು ಸಾರಿ ಸಾರಿ ಹೇಳುತ್ತೇನೆ ಮತ್ತು ಅವುಗಳ ಪಾಠವನ್ನು ತಪ್ಪಿಸಿದ್ದರಿಂದ ವಿದ್ಯಾರ್ಥಿಗಳಿಗೆ ಅಪಾರ ನಷ್ಟವಾಗಿದೆ ಎಂದು ಹೇಳುತ್ತೇನೆ ಎಸ್ ಜಿ ನರಸಿಂಹಾಚಾರ್ಯರ ಬರವಣಿಗೆಯನ್ನೆಲ್ಲ ಸಂಗ್ರಹ ಮಾಡಿ ಪ್ರಕಟಪಡಿಸುವವರು ಕನ್ನಡ ಲೋಕಕ್ಕೆ ಭಾಷೆಯ ದೃಷ್ಟಿಯಿಂದಲೂ ಸರಸತೆಯ ದೃಷ್ಟಿಯಿಂದಲೂ ಮೊಹೋಪಕಾರ ಮಾಡುತ್ತಾರೆ ಗಾತ್ರದಲ್ಲಿ ಅದು ಅನೇಕ ಸಂಪುಟಗಳಾಗುವಷ್ಟು ಹೆಚ್ಚಾಗಿಲ್ಲ ಆದದ್ದರಿಂದ ಆ ಸಂಕಲನವು ಹೆಚ್ಚು ಶ್ರಮಕಾರಿಯಾಗಲಾರದು ಆದರೆ ಅದು ಭಾಷಾ ತತ್ವಜ್ಞರು ರಸ ವಿವೇಕವುಳ್ಳವರು ಮಾತ್ರವೇ ಚೆನ್ನಾಗಿ ಮಾಡಲಾಗುವ ಕೆಲಸ ಆ ಕೆಲಸವನ್ನು ಯಾವ ಸರಕಾರವಾದರೂ ಮಾಡುತ್ತದೆ ನನಗೆ ನಿರೀಕ್ಷೆ ಅದು ಸರಕಾರದ ಕೆಲಸವೂ ಅಲ್ಲ ಅದು ಯಾವುದಾದರೊಂದು ಪ್ರಕಾಶನ ಸಂಸ್ಥೆಯಿಂದ ವಿದ್ವದ್ ರಸಿಕರ ಸಂಪಾದಕತ್ವದಲ್ಲಿ ನಡೆಯಬೇಕಾದ ಕೆಲಸ ದೇಶದ ಯೋಗ ಹೇಗಿದೆಯೋ